ಪ್ರೀತಿ ಅಂತ ಪರಿಮಿತವಾದ ವಸ್ತುವಲ್ಲ ವೃತ್ತಿಷಜತಿ ಪದಾರ್ಥ ಕೋಪಿ ಹೇತು ನಕಲು ಬಹಿರುಪಾದೀನ್ ಪ್ರೀತಯ ಸಂಶಯಂತೆ ತತ್ವ ಹೀಗಿದ್ದರೂ ನನಗೆ ತೋರಿದ ಮಟ್ಟಿಗೆ ನನ್ನ ದುಃಖದ ಒಂದು ವಿಶೇಷ ಕಾರಣವನ್ನು ಸೂಚಿಸಬೇಕೆನ್ನಿಸುತ್ತದೆ ವೆಂಕಣ್ಣಯ್ಯನ ಮರಣದಿಂದ ಆಗಿರುವ ನಷ್ಟ ವ್ಯಕ್ತಿ ಮಾತ್ರದ್ದಲ್ಲ ಅದು ನಮ್ಮ ದೇಶದ ಸಾರ್ವಜನಿಕ ಶ್ರೇಯಸ್ಸಿನ ದೃಷ್ಟಿಯಿಂದ ಉಂಟಾಗಿರುವ ದುಃಖ ಕನ್ನಡ ಸಾಹಿತ್ಯದ ನವೀಕರಣವು ಸಮಸ್ತ ಭಾರತದ ಸಮಾಜ ಜೀವನದ ನವೀಕರಣವು ಈಗ ನಡೆಯಬೇಕಾಗಿರುವ ಶ್ರೇಯ ಕಾರ್ಯಗಳಲ್ಲಿ ಮುಖ್ಯವಾದವು ಈ ಎರಡು ಕಾರ್ಯಗಳಿಗೂ ವೆಂಕಣ್ಣಯ್ಯನಂತೆ ಒದಗಿ ಸಮರ್ಥರಾದವರು ಬಹುಮಂದಿ ಇಲ್ಲ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 ಅವರ ನೋಟ ಬಹಳ ಆಳವಾಗೇನೋ ಇತ್ತು ಆದರೆ ದೃಷ್ಟಿಯಲ್ಲಿ ಕೊಂಚ ಹೊಗೆ ಸೇರಿಕೊಂಡಿತ್ತೆಂದು ನನಗನಿಸು ಅನಿಸಿರುವುದುಂಟು ವೆಂಕಣ್ಣಯ್ಯನ ಅಂತದೃಷ್ಟಿ ಅದಕ್ಕಿಂತ ಸ್ವಚ್ಛವಾಗಿತ್ತೆಂದು ತೋರುತ್ತದೆ ವೆಂಕಣ್ಣಯ್ಯ ಅಂಧಶ್ರದ್ಧೆಯ ಮನುಷ್ಯನೇನೂ ಅಲ್ಲ ಆತ ಬಹು ಸೂಕ್ಷ್ಮವಾದ ಮತ್ತು ನಿಷ್ಪಕ್ಷಪಾತವಾದ ವಿಚಾರಕ್ರಮ ಆತನದು ಅಷ್ಟಿದ್ದರು ಆತ ಪೂರ್ವ ಸಾಹಿತ್ಯ ಮತ್ತು ಪೂರ್ವ ಸಂಪ್ರದಾಯಗಳ ವಿಷಯದಲ್ಲಿ ದುಡುಕಿ ಅಭಿಪ್ರಾಯ ಹೇಳುವವನಲ್ಲ ತನ್ನ ಬುದ್ಧಿಗೆ ಒಂದಾನೊಂದು ವಿಷಯ ಅರ್ಥವಾಗದೆ ಹೋದರೆ ಅದು ನಿರರ್ಥಕ ವಿಷಯವೆಂದು ಹೇಳದೆ ಅದನ್ನು ಇನ್ನೂ ವಿಚಾರ ಮಾಡೋಣ ಮತ್ತು ಯೋಚಿಸಿ ನೋಡೋಣ ಎನ್ನುವ ಪ್ರವೃತ್ತಿ ಆತನದು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳು ಈಗ ಇನ್ನೊಬ್ಬ ಸ್ನೇಹಿತರನ್ನು ನೋಡೋಣ ಇವರು ಎ ಕೃಷ್ಣಶಾಸ್ತ್ರಿಗಳು ಇವರು ವೆಂಕಣ್ಣಯ್ಯನ ಎಡಬಿಡದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಸಾಹಿತ್ಯಾದಿ ಸಮಸ್ತ ಪ್ರಯತ್ನಗಳಲ್ಲೂ ಇಬ್ಬರೂ ಸಹಭಾಗಿಗಳು ಆದರೂ ಕೃಷ್ಣಶಾಸ್ತ್ರಿಗಳವರಲ್ಲಿದ್ದ ಪೂರ್ವ ಸಾಹಿತ್ಯ ಸಂಪ್ರದಾಯಗಳ ವಿಶ್ವಾಸ ವೆಂಕಣ್ಣಯ್ಯನವರಷ್ಟು ಪುನರ್ವಿರ್ಮ ವಿಮರ್ಶನ ನನಗೆ ತೋರುತ್ತದೆ ಶಾಸ್ತ್ರಿಗಳದು ತೀವ್ರ ಸ್ವಭಾವ ಒಂದು ಅಭಿಪ್ರಾಯವನ್ನು ಬೇಗಲೂ ಖಂಡಿತವಾಗಿಯೂ ಹೇಳಬೇಕು ಇಂಗ್ಲಿಷ್ನಲ್ಲಿ ಯಾವ ಪುನರಾಲೋಚನೆಯನ್ನಪೇಕ್ಷಿಸುವ ತಾಳ್ಮೆಯ ಭಾವವನ್ನು ಪ್ರಾವಿಷನಲ್ ಟೆಂಟೇಟಿವ್ ಎಂದು ಹೇಳುತ್ತಾರೋ ಆ ಪುನಃ ಪರೀಕ್ಷಾಪೇಕ್ಷೆಯ ಮನೋಭಾವ ಶಾಸ್ತಿಗಳಲ್ಲಿದ್ದದ್ದಕ್ಕಿಂತ ಹೆಚ್ ವೆಂಕಟ್ ವೆಂಕಣ್ಣಯ್ಯನಲ್ಲಿ ಹೆಚ್ಚಾಗಿ ಕಾಣಬರುತ್ತಿತ್ತು ಭಗವದ್ಗೀತೆಯಲ್ಲಿ ಒಂದು ಉಪದೇಶ ವಾಕ್ಯವಿರುತ್ತದೆ ಶಾಸ್ತ್ರಿಗಳ ಮನಸ್ಸು ಆ ವಾಕ್ಯವನ್ನು ಒಂದೇ ಸಲ ಪೂರ್ತಿಯಾಗಿ ಅಂಗೀಕರಿಸಿಬಿಡುತ್ತದೆ ವೆಂಕಣ್ಣಯ್ಯನ ಮನಸ್ಸು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ವಾಕ್ಯಗಳೇನಾದರೂ ಉಂಟೆ ಭಾಷೆಗಳಲ್ಲಿ ಏನೇನೋ ಅರ್ಥಗಳಿವೆ ಇವುಗಳನ್ನು ಸಾವಧಾನವಾಗಿ ಪರಿಶೀಲಿಸೋಣ ಹೀಗೆ ನವೀನ ಸಮನ್ವಯ ವೆಂಕಣ್ಣಯ್ಯನಿಗೆ ಪ್ರಮಾಣದಲ್ಲಿ ಆಶ್ರಯ ಸದ್ಯ ಪ್ರಯೋಗದಲ್ಲಿ ತಾತ್ಪರ್ಯ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 ಬಹುಭಾಗದ ಪ್ರಾಚೀನ ಸಾಹಿತ್ಯದಲ್ಲಿ ಅಂತ ಸತ್ವವಿಲ್ಲ ನಮ್ಮ ದಿನಕ್ಕೆ ಬೇಕಾಗಿರುವಂತ ಇಂದಿನ ಜನಜೀವನಕ್ಕೆ ಉಪಕಾರಿಯಾಗುವಂತ ಸಾಹಿತ್ಯ ಕನ್ನಡದಲ್ಲಿ ಇನ್ನು ಆಗಬೇಕಾಗಿದೆ ಇಂಗ್ಲಿಷ್ ಮೊದಲಾದ ಪ್ರಪಂಚ ಸಾಹಿತ್ಯಗಳೊಡನೆ ಸರಿ ಸಾಹಿತ್ಯ ಹುಟ್ಟಬೇಕಾಗಿದೆ ಈ ನವೀನ ನಿರ್ಮಿತಿಗೆ ದಾರಿಯನ್ನು ಹುಡುಕುವುದರಲ್ಲಿ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 ಸಮಾಜ ವ್ಯವಸ್ಥೆಯಲ್ಲಿಯೂ ಹಾಗೆ ಇದ್ದದ್ದು ವೆಂಕಣ್ಣಯ್ಯನ ಮನೋಭಾವ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ಶಾಸ್ತ್ರ ವಿಹಿತ ಕರ್ಮಗಳಲ್ಲಿ ಎಷ್ಟೋ ಭಾಗ ಕಾಲಾವಶದಿಂದ ಅರ್ಥಹೀನವಾಗಿ ಬರಿಯ ಕರಡುಕಟ್ಟಾಗಿ ಉಳಿದುಕೊಂಡಿದೆ ಇದನ್ನು ಚೆನ್ನಾಗಿ ಶೋಧಿಸಿ ಪೊಳ್ಳಾದದ್ದನ್ನು ಜಳ್ಳಾದದ್ದನ್ನು ತೆಗೆದುಹಾಕಿದರೆ ಸಾರ ಭಾಗವಾದದ್ದು ಉಳಿದು ಊರ್ಜಿತ ಪಡುವ ಸಂಭವ ಹೆಚ್ಚು ಆದದ್ದರಿಂದ ಸಮಾಜ ಸಂಪ್ರದಾಯಗಳ ಶೋಧನೆ ಸುಧಾರಣೆಗಳು ಅತ್ಯಂತ ಅವಶ್ಯವಾಗಿವೆ ಆದರೆ ಪುರಾತನವಾದದ್ದರ ಮೇಲೆ ನಾವು ದುಡುಕಿ ಕೈಯಿಡತಕ್ಕದ್ದಲ್ಲ ಜಾಗದುಕೆಯಿಂದಲೂ ಅಂತರಾರ್ಥಗ್ರಹಣ ಪೂರ್ವಕವಾಗಿಯೂ ಮಾಡಬೇಕಾದ ಕೆಲಸ ಇದು ಪೂರ್ವಿಕರ ತಾತ್ಪರ್ಯವೇನೆಂಬುದನ್ನು ಬುಡಮುಟ್ಟ ತಿಳಿದುಕೊಂಡ ಹೊರತು ಪೂರ್ವಿಕರ ಸಂಸ್ಥೆಗಳಿಗೆ ನಾವು ಕೈ ಹಾಕುವುದು ನಮ್ಮ ಸಮಾಜಕ್ಕೂ ನಮ್ಮ ಧರ್ಮಕ್ಕೂ ಅಪಾಯಕರ ಎಂದು ವೆಂಕಣ್ಣಯ್ಯ ನಂಬಿದ್ದರು ನವೀಕರಣವಾಗಬೇಕು ಆದರೆ ವಿಚಾರ ಪೂರ್ವಕವಾಗಿ ಆಗಬೇಕು ಇದು ಮನೋಗತ ಹೀಗೆ ಸಾಹಿತ್ಯ ಸಮಾಜ ಕ್ಷೇತ್ರಗಳೆರಡರಲ್ಲಿಯೂ ವೆಂಕಣ್ಣಯ್ಯನಂತ ವಿಚಾರ ರಕ್ಷಕ ದಕ್ಷನಿಂದ ಅಂಥ ನಿಷ್ಪಕ್ಷಪಾತಿಯಾದ ಉದಾರಿಯ ವಿಚಾರ ವಿಚಾರಶೀಲತೆಯಿಂದ ಆಗಬೇಕಾದ ಉಪಕಾರ ತುಂಬ ಮುಖ್ಯವಾದದ್ದು ಅಂಥದ್ದಕ್ಕಾಗಿ ನಮ್ಮ ದೇಶ ಕಾದುಕೊಂಡಿದೆ ಈ ಅಭಿಪ್ರಾಯಗಳನ್ನು ವೆಂಕಣ್ಣಯ್ಯ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೂವತ್ತೈದರಲ್ಲಿ ವಿಶೇಷ ಸಾಹಿತ್ಯೋತ್ಸವದ ಉಪನ್ಯಾಸಮಾಲೆಯಲ್ಲಿ ವಿಸ್ತಾರಪಡಿಸಿದರು